ಐವತ್ತಾರನೇ ತರಂಗ ಹರಿಶ್ಚಂದರು ಬಂದು ವಿನಯದಿಂದ ಭಗವಾನರಿಗೆ ಸಾಷ್ಟಾಂಗ ಪ್ರಣಾಮ ಪ್ರಣಾಮ ಮಾಡಿ ಅವರ ಅಪ್ಪಣೆ ಪಡೆದು ತನಗಾಗಿ ಏರ್ಪಡಿಸಿದ್ದ ಏರ್ಪಡಿಸಿದ್ದ ಸುಖಾಸನದಲ್ಲಿ ಕುಣಿತನು ಭಗವಾನರೇ ಮಾತನಾಡಿಸಿದರು ಮಹಾರಾಜನನ್ನು ಇಲ್ಲಿಯವರೆಗೂ ಕರೆತಂದು ಕಾರ್ಯಗೌರವವು ಯಾವುದು ನಾನು ಒಂದು ಯಜ್ಞ ಮಾಡಬೇಕೆಂದಿರುವನು ಗುಲಭ ಗುರುಗಳಾದ ವಸಿಷ್ಠರ ಬಳಿಗೆ ಹೋಗಿದ್ದನು ಅವರು ತಾವು ಹೋದರೆ ಆಗಬಹುದು ಎಂದರು ತಾವು ಕೃಪೆ ಮಾಡಿ ಯಜ್ಞವನ್ನು ಮಾಡಿಕೊಡಿಸಬೇಕು ಭಗವಾನ್ ಭಗವಂತರು ಆಶ್ಚರ್ಯದಿಂದ ಒಂದು ಗಲಿಗೆ ಸುಮ್ಮನಿದ್ದರು ಇಂದು ತ್ರಿಶಂಕುವಿಗೆ ವಿಶ್ವಾಮಿತ್ರರ ಬಳಿಗೆ ಹೋಗು ಎಂದು ಹೇಳಿಕರಿಸಿದ್ದರು ಈಗ ನನ್ನನ್ನು ಹೂತ್ರಕ್ಕೆ ಕರೆಯುತ್ತಿದ್ದಾರೆ ಸರಿ ಪರೀಕ್ಷೆಗೆ ಬಹಳ ಅನುಕೂಲವಾಗಿದೆ ಇವನಿಗೆ ದೇವತೆಗಳೆಲ್ಲ ಅನುಗ್ರಹ ಮಾಡಿದಾರೆಯೋ ಇಲ್ಲವೋ ಇವನು ಕರೆದರಿ ಬರುತ್ತಾರೆಯೋ ಇಲ್ಲವೋ ಎಂದು ನೋಡಿಕೊಳ್ಳುವುದಕ್ಕೆ ಒಳ್ಳೆಯ ಅವಕಾಶ ನಾವು ಈಗ ಪರೀಕ್ಷೆ ಕೊಡಬೇಕು ಒಪ್ಪದಿದ್ದರೆ ಸೋಲು ಒಪ್ಪಿಕೊಂಡಂತಾಗುತ್ತದೆ ಹಾಗಾಗಬಾರದು ಪ್ರಾಣದೇವನನ್ನು ಕೇಳಿ ಆತನು ಹೇಳದಂತೆ ಮಾಡುವುದು ಅಂತೂ ಪರೀಕ್ಷಾ ಕಾಲ ಆತನು ಹೇಳಬಹುದು ಇರಲಿ ಎಂದುಕೊಂಡು ಮತ್ತೆ ಕೇಳಿದರು ಆಯಿತು ಯಾವ ಯಜ್ಞ ಅಧ್ವರವೂ ಯಾರು ಉದ್ಘಾತವೂ ಯಾರು ಯಜ್ಞವೂ ವಿಚಿತ್ರವಾದದು ಆದ್ದರಿಂದ ಕೊಂಚ ವಿವರವಾಗಿ ಹೇಳಲು ಅಪ್ಪಣೆ ಆಗಬೇಕು ನನಗೆ ಬಹುಕಾಲ ಪೃಥ್ ನಾರದರ ಉಪದೇಶದತೆ ವರುಣನಿಗೆ ನನಗೆ ಮಕ್ಕಳಾದರೆ ಮೊದಲನೆಯ ಮಗುವನ್ನು ನಿನಗೆ ಪಶುವಾಗಿ ಒಪ್ಪಿಸುವ ಎಂದು ಹರಕೆ ಕೊಟ್ಟಿದ್ದೆನು ವರುಣ ದೇವನ ಕೃಪೆಯಿಂದ ಮಗನಾದನು ಮಗನನ್ನು ಪಶು ಮಾಡಲಾರದೆ ತಳ್ಳುತ್ತಾ ಬಂದರೆ ಕೊಡಲೇ ಬೇಕು ಹೊಣೆಗೆ ಮಾಡಲೇಬೇಕಾಯಿತು ಆಗ ಮಗನು ಕಾಡಿಗೆ ಓಡಿ ಹೋಗುವುದನ್ನು ನನಗೆ ವರುಣಕೋಪದಿಂದ ಮಹೋದರವು ಬಂದಿತು ಈ ಸುದ್ದಿಯನ್ನು ಕೇಳಿ ಮಗನಾದ ರೋಹಿತನು ತನ್ನ ಸ್ಥಾನದಲ್ಲಿ ಬಲಿಯಾಗುವುದಕ್ಕೆ ಒಬ್ಬ ಸಂಪಾದಿಸಿಕೊಂಡು ಬಂದಿರುವನು ಈ ಯಜ್ಞವು ವರುಣ ದೇವತಾಕವಾದ ದೇವತಾಕವಾದ ನರಮೇಧ ನರಮೇಧ ಭಗವಾನ್ ಭಾರ್ಗವರು ಅಧ್ವರ್ಯಗಳು ಭಗವಾನ್ ಆಯುಸ್ಯರು ಉದ್ಗಾತೃಗಳು ನರಮೇಧವೆಂದು ಕೇಳಿ ಅವರಿಗೆ ಇನ್ನು ಆಶ್ಚರ್ಯವಾಯಿತು ಏನು ಈ ನರಮೇಧದಲ್ಲಿ ನಾನೂ ಮಾಡಬೇಕಾದೆ ನರಮೇಧವು ಕಳ್ಳು ಹೋಗುವುದು ಎನಿಸಿತು ಆಯ್ತು ಕುಮಾರ ಆಯ್ತು ಕುಮಾರನಾರು ಸಿಂಧು ತೀರದಲ್ಲಿರುವ ಅಂಗೀರಸ ಗೋತದ ಅಜೀಗರ್ತನು ನೂರು ಹಸುಗಳನ್ನು ತೆಗೆದುಕೊಂಡು ಮಗನನ್ನು ಕೊಟ್ಟಿರುವನು ಕುಮಾರನು ತೇಜಸ್ವಿಯಾಗಿರುವನೇ ಹೌದು ದೇವಕುಮಾರನಂತಿರುವನು ಅವನನ್ನು ಯುಪಸ್ತಂಭಕ್ಕೆ ಕಟ್ಟುವುದೆಂತೂ ರಕ್ಷಿಸುವುದೆಂತೂ ಇದೇ ನನಗೆ ಯೋಚನೆಯಾಗಿದೆ ಈ ನರಮೇಧವಲ್ಲದೆ ವರ್ಣ ಪ್ರಸಾದವನ್ನು ಪಡೆಯುವುದಕ್ಕೆ ಬರೇ ಸಾಧನವಿಲ್ಲವೋ ಬೇರೆ ಸಾಧನವಿಲ್ಲವೋ ನಾನು ಭಾರ ವಿಚಾರಿಸಿದೆ ಇದು ಸ್ವಯಂಕೃತ ಅಪರಾಧ ಇದಲ್ಲದೆ ಬೇರೆ ದಾರಿ ಇಲ್ಲ ಆದರೆ ನಮ್ಮ ಗುರುಗಳು ಹೇಳಿದರು ಯಾರಾದರೂ ದಕ್ಷರಿದ್ದರೆ ವಶುವಾದ ಕುಮಾರನನ್ನು ಉಳಿಸಬಹುದು ಯಜಮಾನನನ್ನು ಕಾಪಾಡಬಹುದು ನೋಡೋಣ ಎಂದರು ಭಗವಾನರಿಗೆ ಸಮಾಧಾನವಾಯಿತು ಮುಂದೆ ಓತುವಿಗೆ ದಶ ಸಹಸ್ರ ಗೋವುಗಳ ಹತ್ತು ಭಾರ ಹತ್ತು ಭಾರ ಸುವರ್ಣ ದಕ್ಷಿಣ ಎಂದು ಗೊತ್ತು ಸರಿ ಯಜ್ಞವು ಸರಿಯೋ ತೀರದಲ್ಲಿ ಬರುವ ಶುದ್ಧ ದಶಮಿಯ ದಿನ ಆರಂಭವಾಗಬೇಕು ತಾವು ಸಪರಿ ಸಪರಿವಾರವಾಗಿ ದಯಮಾಡಿಸಬೇಕು ಯಜ್ಞ ಮಂಟಪದ ಪಕ್ಕದಲ್ಲಿಯೇ ಋತ್ ಋತ್ರಿಗಾಗಿ ಪ್ರಶಸ್ತವಾದ ಪ್ರಾಣಶಾಲೆಗಳು ಏರ್ಪಟ್ಟಿವೆ ಆಗಬಹುದು ನಾಳೆ ದಿನ ನಾವು ಉತ್ತರವನ್ನು ಹೇಳುತ್ತಿವೆ ಮಹಾರಾಜನು ಆಗಬಹುದು ಎಂದನು ಆದರೆ ಕೊನೆಗೆ ಕೊನೆಯ ಮಾತಾಗಿ ಪ್ರಯತ್ನ ಮೇಲೆ ನನ್ನ ರೋಗವು ಅರ್ಧಗುಣವಾಗಿದೆ ಆದ್ದರಿಂದ ಈ ಯಾಗವಾದರೆ ನಾನು ನಿಸ್ಸಂದೇಹವಾಗಿ ಬದುಕಿಕೊಳ್ಳುತ್ತೇನೆ ನನ್ನ ತಂದೆಯವರ ಮೇಲಿದ್ದ ಅಭಿಮಾನವನ್ನು ನನ್ನ ಮೇಲೆಯೂ ತೋರಿಸಬೇಕು ಎಂದು ಕೈ ಮುಗಿದನು ಭಗವಾನನು ಮಹಾರಾಜ ಈ ಯೋಗಕ್ಕೆ ಈ ಯಾಗಕ್ಕೆ ಬರುವುದರಲ್ಲಿ ನಮಗೂ ಒಂದು ಸ್ವಾರ್ಥವಿದೆ ಭಗವಾನ್ ಯಾಜ್ಞವಲ್ಕರ ಯವಲ್ಕರ ಮಾತು ನಿಜ ಎಲ್ಲರೂ ಮಾಡುವದು ಆತ್ಮನ ಕಾಮಾಯ ತಮ್ಮ ತಮ್ಮ ಪ್ರಯೋಜನಕ್ಕೋಸ್ಕರ ನೀನು ದಕ್ಷಿಣನನ್ನು ಕೈ ತುಂಬ ಮೇಲೆ ನಾನು ಬರುವುದಿಲ್ಲ ಎನ್ನುವುದಕ್ಕಾಗುತ್ತದೆಯೇ ಆದರೂ ನಾವು ಇನ್ನೇನೋ ಒಂದು ವಿಷಯವಾಗಿ ಯೋಚಿಸಬೇಕಾಗಿದೆ ಅದರಲ್ಲಿ ನೀನು ಯಾಗವು ಸಾಂಗವಾಗಿ ನೆರವೇರುವುದು ನಂಬಿದ್ದೀಯಾ ನಾನು ಶಕನುಘ್ನರನ್ನು ವಿಚಾರಿಸಿದ್ದೇನೆ ಅವರು ಈ ಯಾಗವು ಪೂರ್ಣವಾಗುವುದಿಲ್ಲ ಆದರೆ ಅದರ ಫಲವು ಮಾತ್ರ ಪೂರ್ಣವಾಗಿ ಲಭಿಸುವುದು ಎಂದು ಹೇಳುತ್ತಾರೆ ಅಧ್ವನಿಯು ಉದ್ ಉದ್ಗಾತ್ರಗಳು ಒಪ್ಪಿದ್ದಾರೆಯೇ ಅವರು ತಾವು ಹೌತ್ರಕ್ಕೆ ಒಪ್ಪಿದರೇ ಆಗಬಹುದು ಎಂದಿದ್ದಾರೆ ವಿಶ್ವಾಮಿತ್ರರು ಯೋಚಿಸಿದರು ಏನು ಇದು ತ್ರಿಶಂಕುವಿನ ಯಾಗದತೆಯೇ ಆಗುವುದು ಪ್ರಾಣದೇವನ ಅನುಗ್ರಹ ಅನುಗ್ರಹವೂ ದೊರೆತು ಈ ಯಾಗಕ್ಕೆ ಹೋದ ಯಾಗಕ್ಕೆ ಏನಾದರೂ ಯಾವ ವಿಧದಲ್ಲೂ ಕ್ಷೋಭವನ್ನು ಹೊಡೆಯಬಾರದು ಉದ್ಯಕ್ತನಾಗಬಾರದು ಎಂದುಕೊಂಡು ಮಹಾರಾಜನು ಮಹಾರಾಜನನ್ನು ಬೀಳ್ಕೊಟ್ಟನು